ಹರಿಕತಾಮೃತ ಸಾರ ಗುರುಗಳ ಕರ್ಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಈಗ ನಾಡಿಗತ ಎಪ್ಪತ್ತೆರಡು ಸಾವಿರ ಭಗವಂತನ ರೂಪಗಳ ಚಿಂತನಾ ಕ್ರ ಇಲ್ಲಿ ತಿಳಿಸ್ತಾರೆ ನೂರು ವರ್ಷಕ್ಕೆ ದಿವಸ ಮೂವತ್ತಾರು ಸಾವಿರ ನಾಡಿ ಶರೀರದೊಳಗೆ ನಿತ್ಯವೂ ಸ್ತ್ರೀ ಪುಂಪೇದದಲ್ಲಿ ಹರಿಯ ಈರಧಿಕ ಎಪ್ಪತ್ತು ಮೂರ್ತಿಗಳನ್ನು ನೆನೆದು ಸರ್ವಾಧಾರಕನ ಸರ್ವತ್ರ ಪೂಜಿಸು ಪೂರ್ಣನೇ ಹಿಂದಿನ ಪದ್ಧತಿ ಹೇಳಿದಂಗೆ ಶತಾಯು ಪುರುಷ ಮನುಷ್ಯನ ಆಯುರ್ಮಾನ ಅಂತ ಅಂದರೆ ವರ್ಷ ಆ ನೂರು ವರ್ಷ ಆಯಸ್ಸಿನಲ್ಲಿ ಆ ಸ್ಥೂಲ ದೇಹದಲ್ಲಿ ಎಪ್ಪತ್ತೆರಡು ನಾಡಿಗಳಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಇದ್ದು ಆ ಜೀವನ ಯಜ್ಞವನ್ನು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಮಾಡಿಸ್ತಾನೆ ಉಪಾಸಕರಿಗೆ ಒಂದು ವರ್ಷದ ಅವಧಿ ಅಂತಂದರೆ ಮುನ್ನೂರ ದಿನಗಳು ಅಂತಹ ನೂರು ವರ್ಷಗಳು ಅಂದರೆ 360 ಅರವತ್ತು ಇಂಟು ನೂರು ಅಂದರೆ ಮೂವತ್ತಾರು ಸಾವಿರ ದಿನಗಳು ಆ ಮೂವತ್ತಾರು ಸಾವಿರ ದಿನಗಳಲ್ಲಿ ಮೂವತ್ತಾರು ಸಾವಿರ ಹಗಲು ಮೂವತ್ತಾರು ರಾತ್ರಿ ಹೀಗೆ ಎಪ್ಪತ್ತೆರಡು ಸಾವಿರ ಈ ಸ್ಥೂಲ ಶರೀರದ ಆದಿ ಅಂತೆ ತನಕ ಈ ಎಪ್ಪತ್ತೆರಡು ಕೂಡ ಓತಪ್ರೋತ ರೂಪವಾಗಿ ಹಬ್ಬಿದೆ ಅದನ್ನು ನಾಡಿ ಪ್ರಕರಣ ಸಂಧಿಯಲ್ಲಿ ವಿಸ್ತಾರವಾಗಿ ತಿಳಿಸ್ತಾರೆ ಬಲಭಾಗದ ನಾಡಿಗಳಿಗೆ ಪುರುಷ ನಾಡಿಗಳು ಅಂತ ಹೆಸರು ಎರಡು ಭಾಗದ ನಾಡಿಗೆ ಸ್ತ್ರೀ ನಾಡಿಗಳು ಅಂತ ಹೆಸರು ಇಡ ನಾಡಿಗಳಿಗೆ ಇಡ ನಾಡಿಗಳು ಪಿಂಗಳ ನಾಡಿಗಳು ಅಂತ ಎಡನಾಡಿಗಳಿಗೆ ಇಡ ನಾಡಿಗಳು ಅಂತ ಬಲಭಾಗದ ನಾಡಿಗಳಿಗೆ ಪಿಂಗಳ ನಾಡಿಗಳು ಅಂತ ಈ ರೀತಿಯಾಗಿ ಹೆಸರು ಈ ಸಾಧನ ಶರೀರ ಅಂತ ಕರೆಸ್ಕೊಳ್ಳೋ ಅಂತ ಇಂಥ ಸ್ಥೂಲ ದೇಹದಲ್ಲಿ ಮೂವತ್ತಾರು ಸಾವಿರ ಪುರುಷ ನಾಡಿ ಅಭಿಮಾನಿ ದೇವತೆಗಳು ಮೂವತ್ತಾರು ಸ್ತ್ರೀ ನಾಡಿ ಅಭಿಮಾನಿ ದೇವತೆಗಳು ಕೂಡ ಅಲ್ಲಿರ್ತಾರೆ ಅವರ ಅಂತರ್ಜಾಮಿಯಾಗಿ ವಾಯುದೇವರು ಮತ್ತು ಪರಮಾತ್ಮ ಇರ್ತಾನೆ ಈ ರಧಿಕ ಎಪ್ಪತ್ತೆರಡು ಸಾವಿರ ಮೂರ್ತಿಗಳನ್ನು ಈ ಎಪ್ಪತ್ತೆರಡು ನಾಡಿಗಳಲ್ಲಿ ಎಪ್ಪತ್ತೆರಡು ಸಾವಿರ ಭಗವಂತ ಇರೋದನ್ನು ಚಿಂತನೆ ಮಾಡು ಸರ್ವಾಧಾರಕನ ಸರ್ವತ್ರ ಪೂಜಿಸು ಪೂರ್ಣನೆಂದರಿದು ಪರಮಾತ್ಮ ಇಷ್ಟು ನಾಡಿಗಳಲ್ಲಿ ಅಂತರ್ಯಾಮಿತ್ವ ಇದ್ದರೂ ಕೂಡ ಪೂರ್ಣನಾಗೇ ಇರ್ತಾನೆ ಪರಮಾತ್ಮ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಬೃಹತಿ ಮಂತ್ರ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತನ ಎಪ್ಪತ್ತೆರಡು ಸಾವಿರ ರೂಪಗಳ ಮಾಡಬೇಕು ಹಿಂದೆ ಭೋಜನ ಪ್ರಕರಣ ಸಂಧಿಯಲ್ಲಿ ಹೇಳಿದಾಗ ನೀಡದಂದ ದಲಿತ ಲಿಂಗಕ್ಕೆ ಷೋಡಶಾತ್ಮಕ ರಸ ವಿಭಾಗವ ಮಾಡಿ ಷೋಡಶ ಕಳೆಗಳಿಗೆ ಕ್ರೋಡ ಎಪ್ಪತ್ತೆರಡು ಸಾವಿರ ನಾಡಿಗತ ದೇವತೆಗಳೊಳಗಿದ್ದು ಆಡುತ್ತಾ ಆನಂದಾತ್ಮ ಚರಿಸುವ ಲೋಕದೊಳು ತಾನು ಅಂತ ಕ್ರೋಡ ವರಹರೂಪಿ ಪರಮಾತ್ಮ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಇದ್ದು ವಿಹಾರ ಮಾಡ್ತಾನೆ ಆಗ ತಿಂದ ಭೋಜನ ಅನ್ನೋದು ದೇಹದ ನಾಡಿಗಳ ಮೂಲಕ ಶರೀರದ ಎಲ್ಲ ಅವಯವಗಳಿಗೂ ತಲುಪಿ ಅಲ್ಲಿ ಪುಷ್ಟಿ ಬೆಳವಣಿಗೆ ಅನ್ನೋದಾಗತ್ತೆ ಅಂತ ತಿಳಿಸಿದ್ರು ಇನ್ನೊಂದು ಪದ್ಯದಲ್ಲಿ ಹೇಳಿದ್ರು ವಾರಿ ವಾಚ್ಯನು ವಾರಿಯೊಳಗಿದ್ದಾರು ರಸ ಬೆಂದೆನೆಸಿ ಮೂವತ್ತಾರು ಸಾವಿರ ನಾಡಿಗಳಲ್ಲಿ ಸ್ತ್ರೀ ಪುರುಷ ತದ್ರೂಪಧಾರಕನು ತಾನಾಗಿ ಎಲ್ಲ ಹೇಳಿ ಅಷ್ಟರಾತ್ರಿ ವಿಹಾರ ಮಾಡ್ಪನು ಬೃಹತಿ ಎಂಬ ಸುನಾಮದಿಂ ಕರೆಸಿ ಬೃಹತಿ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತ ಬೃಹತಿಯನ್ನ ಹೆಸರಿನಿಂದನೇ ಆ ನಾಡಿಗಳಲ್ಲಿ ವಿಹಾರ ಮಾಡ್ತಾನೆ ಎಂದು ತಿಳಿಸಿದೆ ಮತ್ತು ಅದೇ ಭೋಜನ ಸಂಧಿಯಲ್ಲಿ ಆರು ರಸಸತ್ವಾದಿ ಭೇದದೇ ಆರು ಮೂರಾಗಿ ಹವು ಇತ್ಯಾದಿ ಎಲ್ಲ ತಿಳಿಸಿ ಈ ರದಕ್ಕೆ ಎಪ್ಪತ್ತು ಸಾವಿರ ಮಾರಮ್ಮಣನ ರಸಾಕ್ಯ ರೂಪ ಶರೀರದಲ್ಲಿ ಭೋಜ್ಯ ಸುಪದ ತಿಳಿದು ಗುಂಜಿಪೋದು ಈ ರದಕ್ಕೆ ಎಪ್ಪತ್ತು ಸಾವಿರ ಪರಮಾತ್ಮನ ರೂಪವನ್ನು ರಸಾಕ್ಯ ರೂಪ ಶರೀರದಲ್ಲೂ ಚಿಂತನೆ ಮಾಡಬೇಕು ಭೋಜನ ಪದಾರ್ಥದಲ್ಲೂ ಚಿಂತನೆ ಮಾಡಿ ತಿಳಿದು ಗುಂಜಿಪದು ಅಂತ ತಿಳಿಸಿದ್ರು ಆಮೇಲೆ ಪಂಚತನ್ಮಾತ್ರ ಸಂಧಿಯೊಳಗೆ ಪ್ರಣವ ಪ್ರತಿಪಾದ್ಯನು ತ್ರಿವೃತ್ತಿ ಎನಿಸಿ ಅಂಥೇಳಿ ಅಲ್ಲಿ ಮತ್ತೆ ಎಪ್ಪತ್ತೆರಡು ಸಾವಿರ ರೂಪಗಳಿಂದ ಇರ್ತಾನೆ ಅಂಥೇಳಿ ಇನಿತ್ ಎನಿಸಿ ಎಪ್ಪತ್ತೆರಡು ಸಾವಿರ ಇನಿತು ನಾಡಿಗಳನ್ನು ನಿಯಮಿಸುತ್ತೀ ಎನಗಸ್ತಿನ ಲೋಕದವಳು ಸರ್ವತ್ರ ಬೆಳಗುವನು ಅಂಥೇಳಿ ಸೂರ್ಯ ಮತ್ತು ಚಂದ್ರ ಅಂತರ್ಯಮಿ ಲೋಕದಲ್ಲಿ ಪ್ರಕಾಶವನ್ನು ಕೊಡ್ತಾನೆ ನಮ್ಮ ನಾಡಿಗತ ವ್ಯಾಪಾರಗಳನ್ನು ಸೂರ್ಯಾಂತರ್ಗತನಾಗಿದ್ದು ಭಗವಂತ ಚಂದ್ರ ಅಂತರ್ಗತನಾಗಿದ್ದು ಅದೇ ಭಗವಂತನೇ ಮಾಡಿಸ್ತಾನೆ ಅಂತ ಅಲ್ಲಿ ಆಮೇಲೆ ಮತ್ತೆ ಪಂಚ ತನ್ಮಾತ್ರ ಸಂಧಿ ಒಳಗೆ ಇನ್ನೊಂದು ಕಡೆ ಶಿರಗಳ ಇದೆ ಎರಡು ಬಾಹುಗಳು ಎರಡು ಪಾದಗಳೊಂದು ಎಲ್ಲ ಹೇಳಿ ಅಲ್ಲೂ ಕೂಡ ಶರೀರದಲ್ಲಿ ಸಂಚಾರ ಮಾಡ್ತಾ ಧಾತುಗಳನ್ನು ಇಂದ್ರಿಯಗಳನ್ನು ಸಪ್ತ ಧಾತುಗಳು ತ್ವಕ್ ಮಾಂಸ ರುದಿರ ಮೇಧ ಮಜ್ಜ ಅಸ್ಥಿ ಇಂಥ ಧಾತುಗಳ ಆರೋಗ್ಯವನ್ನು ಕಾಪಾಡ್ತಾನೆ ಧಾತುಗಳೆಲ್ಲ ಸಮ ಪ್ರಮಾಣದಲ್ಲಿ ಇದ್ದರೆ ವಾತ ಪೀತ್ತ ಕಫ ಇತ್ಯಾದಿ ಎಲ್ಲ ಆರೋಗ್ಯ ಅದರಲ್ಲಿ ವೈಷಮ್ಯ ಇತ್ತು ಅಂತ ಆದರೆ ರೋಗರುಜಿನಾದಿಗಳು ಅಂಥೇಳಿ ಕಾರಣ ಇಂದ್ರಿಯಗಳನ್ನು ಕೂಡ ಕಾಪಾಡ್ತಾನೆ ಅಂತ ತಿಳಿಸಿದ್ರು ಈಗ ನೂರು ವರ್ಷಕ್ಕೆ ಅಂಥೇಳಿ ದಿವಸ ಮೂವತ್ತಾರು ಸಾವಿರ ಹಾವು ಅಂಥೇಳಿ ಈ ಎಪ್ಪತ್ತೆರಡು ರೂಪಗಳಿಂದ ಭಗವಂತ ಇದ್ದು ಈ ಶರೀರಕ್ಕೆ ಧಾರಕನಾಗಿದ್ದಾನೆ ಶರೀರಕ್ಕೆ ಧಾರಣ ಸಾಮರ್ಥ್ಯನ ಕೊಡ್ತಾನೆ ಪೂರ್ಣವಾಗೂ ಭಗವಂತ ಅಂತ ಆ ನಾಡಿಗಳಲ್ಲಿ ಭಗವಂತನ ವ್ಯಾಪ್ತತ್ವ ಅನ್ನೋದು ಇಲ್ಲದೆ ಇದ್ದಿದ್ದರೆ ಆಧಾರ ಇಲ್ಲದೇ ಇದ್ದಂತಾಗಿ ಆ ಶರೀರ ಯಾವತ್ತೋ ಕುಸ್ತು ಬಿದ್ದು ಹೋಗ್ತಿತ್ತು ಆದ್ದರಿಂದ ಅಪಾರ ಕರುಣೆಯಿಂದ ಜೀವರಿಗೆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಎಪ್ಪತ್ತೆರಡು ಸಾವಿರ ರೂಪಗಳಿಂದ ಪರಮಾತ್ಮ ಇದ್ದಾನೆ ಅನ್ನೋ ಜ್ಞಾನ ಇಲ್ಲದೆ ಉಪಾಸನೆ ಮಾಡದೇ ಇದ್ದರೂ ಕೂಡ ಶರೀರ ಬಿದ್ದು ಹೋಗದೇ ಆ ಜೀವನ ಯಜ್ಞ ನಡೀಲಿಕ್ಕೆ ಏನು ಆ ರೀತಿಯಾಗಿ ರಕ್ಷಕನಾಗಿದ್ದಾನೆ ಭಗವಂತ ಇಂತಹ ಅನಿಮಿತ್ತ ಉಪಕಾರ ಮಾಡ್ತಕ್ಕಂಥ ಅನಂತ ಉಪಕಾರ ಮಾಡತಕ್ಕಂಥ ಪರಮಾತ್ಮನನ್ನು ಸರ್ವತ್ರ ಪೂಜಿಸು ಪೂರ್ಣನೆಂದರಿದು ಹೀಗೆ ನಾಡಿ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ನಾಡಿಯೇ ಅಂತಹ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ನಾಡಿಗಳಲ್ಲೂ ಕೂಡ ಪರಮಾತ್ಮ ಪರಿಪೂರ್ಣನೇ ಆಗಿದ್ದಾನೆ ಎಪ್ಪತ್ತೆರಡು ರೂಪಗಳಿಂದನೇ ಇದ್ದಾನೆ ಪರಮಾತ್ಮ ಈ ರೀತಿಯಾಗಿ ಅರ್ಥ ಮಾಡಿಕೊಂಡು ಭಗವಂತನನ್ನು ಪೂಜಿಸು ಅವನು ಎಲ್ಲಿ ಇದ್ದರೂ ಕೂಡ ಪರಿಪೂರ್ಣನೇ ಆಗಿದ್ದಾನೆ ಅವನಿಗೆ ಪೂರ್ಣಮದ ಪೂರ್ಣಮಿಧ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಉಪನಿಷತ್ತಲ್ಲಿ ತಿಳಿಸುವಂಗೆ ಪರಮಾತ್ಮ ಸರ್ವತ್ರ ಪೂರ್ಣನೇ ಆಗಿರ್ತಾನೆ ಅಂತ ತಿಳಿಸ್ತಾರೆ ಪೂರ್ಣ ಅಂದರೆ ಅನಂತ ಅಪರಿಮಿತ ಅಂತ ಶರೀರದಲ್ಲಿ ಪ್ರಧಾನವಾಗಿ ಎಪ್ಪತ್ತೆರಡು ನಾಡಿಗಳು ಅದಕ್ಕಿಂತ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಹೀಗಾಗಿ ಪರಿಮಿತನಾಗಿ ಪರಿಮಿತ ಅಂದರೆ ಗಣನೆಗೆ ಸಿಗುವಂಥದ್ದು ಅಂತ ಆದರೆ ಅವುಗಳಲ್ಲಿರ್ತಕ್ಕಂಥ ಭಗವಂತನ ರೂಪಗಳು ಎಪ್ಪತ್ತೆರಡು ಸಾವಿರ ಇದ್ದರೂ ಅವು ಅಷ್ಟೇ ಅಲ್ಲ ಅಪರಿಮಿತವಾಗಿ ಇರತ್ತೆ ಅಂತ ಈಗ ನಾಡಿಗೆತ್ತ ರೂಪಗಳ ಚಿಂತನೆಯನ್ನು ಮಾಡಬೇಕು ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ರೂಪಗಳಿಂದ ಇದ್ದಾನೆ ಅಂತ ಇಷ್ಟೇ ಚಿಂತನೆ ಮಾಡಿದ್ರೆ ಪರಮಾತ್ಮನನ್ನು ಅವನ ರೂಪಗಳನ್ನು ಎಣಿಸಲಿಕ್ಕೆ ಬರ್ತಾ ಇದೆ ಅವನ ಮಹಿಮೆ ಅನ್ನೋದು ಸೀಮಿತ ಅನ್ನೋ ಪರಿಕಲ್ಪನೆ ಬರುತ್ತೆ ಆದ್ದರಿಂದ ಆ ರೀತಿಯಾಗಿ ಅಲ್ಲ ಅಂತ ಮೇದಿನಿ ಪರಮಾಣ್ ಒಂಬು ಕಣಂಗಳ ಐದು ಅಬಹುದು ಪರಿಗಣತಿಯನು ಮಾಧವನ್ ಆನಂದಾದಿ ಗುಣಂಗಳ ಅನಾದಿ ಕಾಲದಿಂದ ಗಣಿತಮೆಂಬುದೇ ಫಲವಿದು ಬಾಳ್ದಕ್ಕೆ ಅಂತ ಪರಮಾತ್ಮನ ರೂಪ ಗುಣ ಕ್ರಿಯೆ ಇದು ಯಾವುದೂ ಬರಲ್ಲ ಅಪರಿಮಿತ ನಿಸ್ತೀಮ ಮಹಿಮ ಅಚಿತ್ಯ ಅದ್ಭುತ ಅನಂತ ಈ ರೀತಿಯಾಗಿ ಹೇಳಿದ್ರೆ ಜೀವನದ ಸಾರ್ಥಕತೆ ಅಂತ ಶಾಸ್ತ್ರ ನಮಗೆ ತಿಳಿಸ್ತಾ ಇದೆ ಆದ್ದರಿಂದ ಎಪ್ಪತ್ತೆರಡು ಸಾವಿರ ಅಂತ ನಾಡಿಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಹೇಗೆ ಮಾಡ್ತೀವೋ ಆ ನಾಡಿಗಳಲ್ಲಿ ಎಪ್ಪತ್ತೆರಡು ಸಾವಿರ ರೂಪದಿಂದ ಮಾತ್ರ ಇದ್ದಾನೆ ಅಂತ ಅರ್ಥ ಅಲ್ಲ ಅಪರಿಮಿತ ಪೂರ್ಣನಾಗಿರ್ತಕ್ಕಂಥವನು ಪರಮಾತ್ಮ ನಿಸ್ಸೀಮನಾಗಿರ್ತಕ್ಕಂಥವನು ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅದನ್ನು ಬಿಟ್ಟು ಅವನ ರೂಪಗಳು ಪರಿಮಿತ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಎಪ್ಪತ್ತೆರಡು ಇದ್ದಾನೆ ಈ ರೀತಿಯಾಗಿ ಉಪಾಸನೆ ಮಾಡಿದ್ರೆ ಅದು ಪೂಜೆ ಅಂತಾಗಲ್ಲ ಅದರಿಂದ ಅಪಚಾರ ಅನ್ನೋದಾಗ್ತಾ ಇದೆ ಹೀಗೆ ಪರಮಾತ್ಮ ಶರೀರದಲ್ಲಿ ಅಣೋರಣೀಯ ಮಹತೋಮಹೀಯ ನನುವು ಆಗ್ತಾನೆ ಮಹತ್ವ ಆಗ್ತಾನೆ ಎರಡು ವಿರುದ್ಧ ಧರ್ಮಗಳನ್ನು ಏಕಕಾಲದಲ್ಲಿ ತೋರಬಲ್ಲ ಸರ್ವಶಕ್ತ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಇಲ್ಲಿ ಆರು ರಸಸತ್ವಾದಿಭೇದಿ ಅಂದರೆ ಕೇವಲ ಆರು ಅಂತಲ್ಲ ಎಪ್ಪತ್ತೆರಡು ಸಾವಿರ ಅಂದರೆ ಕೇವಲ ಎಪ್ಪತ್ತೆರಡು ಅಂತ ಅರ್ಥ ಅಲ್ಲ ಅನಂಥ ಅಪರಿಮಿತ ಅಂತ ಈ ರೀತಿಯಾಗಿ ಅರ್ಥ ಮಾಡಬೇಕು ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸ ದೇವರು ಇದೇ ಥರ ನಿರ್ಣಯವನ್ನು ಮಾಡಿಕೊಡ್ತಾರೆ ಭೂಮ ಶಬ್ದ ವಾಚ್ಯನಾಗಿರ್ತಕ್ಕಂಥವೂ ಭೂಮ ಅಂದ್ರೆ ಪೂರ್ಣ ಅನಂತ ಅಂತ ಪರಮಾತ್ಮನನ್ನು ಹೇಳ್ತಾ ಇರೋದು ಅದಕ್ಕೆ ಪೂರ್ಣಃ ಪೂರೈತ ಪುಣ್ಯ ಪುಣ್ಯಕೀರ್ತಿ ರನಾಮಯಃ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೀಗೆ ಪರಮಾತ್ಮನನ್ನು ಪೂರ್ಣ ಅಂತ ಉಪಾಸನೆ ಮಾಡಬೇಕು ಅದೇ ವಿಹಿತವಾಗಿದ್ದು ಸದುಪಾಸನೆ ಅಂತಹ ಪರಮಾತ್ಮನನ್ನು ಪೂರ್ಣ ಅಂತ ಉಪಾಸನೆ ಮಾಡಿದ್ರೆ ಮನೋರಥಗಳು ಪೂರೈಸ್ತಾನೆ ಇಷ್ಟಾರ್ಥ ಸಿದ್ಧಿಯನ ಮಾಡ್ತಾನೆ ಅವರವರ ಯೋಗ್ಯತ ಅನುಸಾರ ಪರಮಾತ್ಮ ಆದ್ದರಿಂದ ಅಂತಹ ಪರಮಾತ್ಮನನ್ನು ಸರ್ವಾಧಾರಕವನು ಇಡಿ ಜಗತ್ತಿನ ಎಲ್ಲ ಜಡ ಚೈತನಗಳಿಗೂ ಕೂಡ ಆಧಾರ ಸ್ವರೂಪನಾಗಿರ್ತಕ್ಕಂಥವನು ಪರಮಾತ್ಮ ಅಂತಹ ಸರ್ವಾಧಾರಕನ ಸರ್ವತ್ರ ಪೂಜಿಸು ಪೂರ್ಣನೆಂದರಿದು ಪರಮಾತ್ಮ ಅಣುವಿನಲ್ಲಿ ಅಣುವಿಗಿಂತ ಸೂಕ್ಷ್ಮವಾಗಿರ್ತಾನೆ ಮಹತ್ತಲ್ಲಿ ಮಹತ್ಗಿಂತ ಭಾರೀ ಮಹತ್ ಆ ರೀತಿಯಾಗಿರ್ತಾನೆ ಆದರೂ ಕೂಡ ಎಲ್ಲ ಕಡೆಗೂ ಕೂಡ ಪೂರ್ಣನಾಗೇ ಇದ್ದಾನೆ ಪರಮಾತ್ಮ ಅಂತ ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಹೀಗೆ ಅದನ್ನು ಎಷ್ಟು ಕಾಲ ಮಾಡಬೇಕು ಅಂತಾದರೆ ಜೀವಮಾನ ಪೂರ್ತಿ ನೂರು ವರ್ಷ ಅಂತೇನು ಹೇಳಿದ್ವಲ್ಲ ಆ ನೂರು ವರ್ಷ ಪೂರ್ತಿ ಪರಮಾತ್ಮ ಇದೇ ರೀತಿಯಾಗಿ ನಮ್ಮ ನಾಡಿಗಳಲ್ಲಿ ಅಂತರ್ಯಾಮಿತ್ವೇನೇ ಇದ್ದು ನಮ್ಮ ಎಲ್ಲ ಕ್ರಿಯೆಯನ್ನು ಮಾಡಿಸ್ತಾರೆ ಅದರಿಂದ ಜೀವನ ಒಂದು ಯಜ್ಞ ಅಂತ ಈ ರೀತಿಯಾಗಿ ಉಪಾಸನೆ ಮಾಡಿದ್ರೆ ಭಗವಂತ ನಮಗೆ ಜೀವನ ಯಜ್ಞವನ್ನು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಮಾಡಿ ಕೊನೆಗೆ ಮರಣ ಅಂದರೆ ಅದೇ ಅವಭೃತ ಸ್ನಾನ ಅಂತ ವಿಶಿಷ್ಟವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ ಈ ದೇಹದಲ್ಲಿ ಪಿಂಗಳ ನಾಡಿಯಿಂದ ಮೂವತ್ತಾರು ನಾಡಿಗಳು ಹೊರಡುತ್ತೆ ದೇಹದ ಬಲಪಾರ್ಶ್ವದಲ್ಲಿ ಇರೋದಕ್ಕೆ ಪಿಂಗಳ ನಾಡಿಗಳು ಅಂತ ಅದಕ್ಕೆ ಪುರುಷ ನಾಡಿ ಅಂತಲೂ ಹೆಸರು ಎಡಭಾಗದಲ್ಲಿ ಮೂವತ್ತಾರು ಸಾವಿರ ನಾಡಿಗಳು ಅಲ್ಲಿ ವಯುದೇವರ ಅಂತರ್ಯಾಮಿಯಾಗಿ ಪರಮಾತ್ಮ ಇರ್ತಾನೆ ಪುರುಷ ನಾಡಿಗಳಲ್ಲಿ ಆ ಪುರುಷ ನಾಡಿಗಳಿಗೆ ದಿವಾ ನಾಡಿಗಳು ಅಥವಾ ಹಗಲು ನಾಡಿಗಳು ಅಂತಲೂ ಹೆಸರಿದೆ ಅದಕ್ಕೆ ಸೂರ್ಯ ಅಭಿಮಾನಿ ದೇವತೆ ಇಡಾನಾಡಿಗಳಿಗೆ ಸ್ತ್ರೀನಾಡಿಗಳು ಅಂತಲೂ ಹೆಸರಿದೆ ಅದೇ ರೀತಿಯಾಗಿ ರಾತ್ರಿ ನಾಡಿಗಳು ಅಥವಾ ನಿಶಾ ನಾಡಿಗಳು ಕರೀತಾರೆ ಅಲ್ಲಿ ಭಾರತೀ ದೇವಿ ಹೆಸರಿನಿಂದ ಪುರುಷ ಪ್ರಾಣದೇವರು ಪ್ರಾಣ ಅನ್ನೋ ಹೆಸರಿನಿಂದ ಹೀಗೆ ಅವರ ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ ಈ ದಿವಾ ನಾಡಿಗಳ ಸಂಖ್ಯೆ ಮೂವತ್ತಾರು ಸಾವಿರ ರಾತ್ರಿ ನಾಡಿಗಳ ಸಂಖ್ಯೆ ಮೂವತ್ತಾರು ಸಾವಿರ ಒಟ್ಟು ಎಪ್ಪತ್ತೆರಡು ಸಾವಿರ ನಾಡಿಗಳು ಈ ನಾಡಿಗಳಲ್ಲಿ ಅನಂತ ರೂಪಗಳಿಂದ ಪರಮಾತ್ಮ ಇರ್ತಾನೆ ಇದೇ ರೀತಿಯಾಗಿ ಸರ್ವ ದೇಶ ಸರ್ವ ಕಾಲ ಎಲ್ಲ ಕಾಲದಲ್ಲೂ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಆ ನಾಡಿಗತ ಭಗವದ್ ರೂಪಗಳನ್ನು ಬಿಂಬರೂಪಿ ಪರಮಾತ್ಮನ ಜೊತೆಗೆ ಐಕ್ಯ ಚಿಂತನೆಯನ್ನು ಮಾಡಿ ಈ ರಹಸ್ಯವಾದ ಉಪಾಸನೆಯನ್ನು ಮಾಡಿದ್ರೆ ಜೀವನ ಯಜ್ಞ ಅನ್ನೋದು ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಿ ಅಷ್ಟೇ ಅಲ್ಲ ಮನೆಗೆ ಅತಿಥಿ ಸತ್ಕಾರಕ್ಕೆ ಅಂತ ಯಾರನ್ನ ಆಹ್ವಾನ ಮಾಡಿರ್ತೀವಿ ಅತಿಥಿ ಅಭ್ಯಾಗ ಹತ್ರ ಯಾರೋ ಬರ್ತಾರೆ ಅವರೊಳಗೂ ಈ ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಿದ್ರೆ ಪ್ರತಿನಿತ್ಯ ಮೂವತ್ತಾರು ಸಾವಿರ ದಂಪತಿಗಳಿಗೆ ಪೂಜೆ ಮಾಡ್ದಂಗೆ ಆಗತ್ತೆ ಇದರಿಂದ ವಿಶಿಷ್ಟವಾಗಿರ್ತಕ್ಕಂಥ ಪುಣ್ಯ ಅನ್ನೋದು ಪ್ರಾಪ್ತಿಯಾಗತ್ತೆ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣಾ